ಮಹಾದೇವ bon ಶಾಸ್ತ್ರಿಗಳು ರಾಮಶೇಷ ಶಾಸ್ತ್ರಿಗಳು ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳ ಅನಂದಿರು ಮಹಾದೇವಶಾಸ್ತ್ರಿಗಳು ಇವರು ಸಂಗೀತ ಸಾಹಿತ್ಯಗಳಲ್ಲಿ ಪರಿಣಿತರು ಇವರ ಮನೆಯಲ್ಲಿ ಏಕಾದಶಿ ಏಕಾದಶಿಯು ಭಜನೆಯಾಗುತ್ತಿತ್ತು ಈ ಸಂದರ್ಭದಲ್ಲಿ ಭಜನೆ ಎಂದರೆ ಸಂಗೀತ ಮೋಟಗಾನಹಳ್ಳಿಯವರ ಪೂರ್ವಿಕರು ವಿದ್ವಾಂಸರು ರಸಿಕರು ಗಾಯಕರು ಅವರ ಪೈಕಿ ಅಭಿನವ ಕಾಲಿದಾಸ ಎಂಬ ಬಿರುದನ್ನು ಪಡೆದಿದ್ದವರು ಒಬ್ಬ ಮಹಾದೇವಶಾಸ್ತ್ರಿಗಳು ಇವರು ಇವರ ಮಕ್ಕಳು ಮೊಮ್ಮಕ್ಕಳು ಸಂಸ್ಕೃತದಲ್ಲಿ ಧೇಯ ಕೃತಿಗಳನ್ನು ರಚಿಸಿದವರು ನಮ್ಮ ಮಹಾದೇವಶಾಸ್ತ್ರಿಗಳ ಮನೆಯಲ್ಲಿ ನಡೆಯುತ್ತಿದ್ದ ಭಜನೆಯಲ್ಲಿ ಆ ಪೂರ್ವಿಕರ ಗೀತಗಳನ್ನು ಹಾಡುತ್ತಿದ್ದರು ಅಣ್ಣ ತಮ್ಮಂದಿರು ಮೂವರೂ ಸೇರಿ ಹಾಡುವರು ಆಗಾಗ ಅವರಲ್ಲಿ ಕೊಂಚ ಚರ್ಚೆ ಹೇಳುವುದು ಒಂದಾನೊಂದು ರಾಗದ ಗಮಕ ಪ್ರಯೋಗಗಳನ್ನು ಕುರಿತು ಇಲ್ಲಿಯ ಸಾಹಿತ್ಯ ಭಾವಕ್ಕೆ ಈ ಗಮಕಕ್ಕಿಂತ ಇನ್ನೊಂದು ಗಮಕ ಚೆನ್ನಾಗಿ ಹೊಂದುತ್ತದೆ ಈ ದಾಟಿಗಿಂತ ಅದು ಸೊಗಸು ಹೀಗೆ ತಕರಾರು ಸೂಚನೆಯಾದಾಗ ಮಹದೇವಶಾಸ್ತ್ರಿಗಳ ಬಾಯಿಯಿಂದ ಬಂದ ಮಾತು ತಕರಾರನ್ನು ಮುಗಿಸುತ್ತಿತ್ತು ಆ ಮೂರು ಮಂದಿ ಅಣ್ಣ ತಮ್ಮಂದಿರಲ್ಲಿ ದರ್ಶನೀಯವಾದ ಆಕಾರ ಮಹಾದೇವಶಾಸ್ತ್ರಿಗಳದು ಆಳು ಎತ್ತರ ಸಾಮಾನ್ಯವಾಗಿ ಯಾವಾಗಲೂ ಮಂದಸ್ಮಿತ ಮಿತವಾಗಿ ಮಾತು ಆದರೆ ಕಣ್ಣನೋಟ ಹಸ್ತಮುದ್ರಿಕೆಗಳಲ್ಲಿ ಅವರ ಮನೋಭಾವ ಚೆನ್ನಾಗಿ ಹೊರಪಡುತ್ತಿತ್ತು ಮಹದೇವಶಾಸ್ತ್ರಿಗಳು ಆಯುರ್ವೇದ ವಿದ್ವಾಂಸರು ಹೌದು ಆದರೆ ಕರಾಟ ಹಿಡಿದು ತಿರುಗುತ್ತಿದ್ದವರಲ್ಲ ತಮ್ಮ ಮನೆಗೆ ಚಿಕಿತ್ಸೆ ಬೇಡಿ ಬಂದ ಕೆಲವರಿಗೆ ಔಷಧ ಕೊಡುತ್ತಿದ್ದರು ಮಾತಿನಯ ಮಾತುಕತೆಯಲ್ಲಿ ಮಹದೇವ ಶಾಸಿಗಳು ನಾಜೋಕಿನವರು ಔಷಧಕ್ಕಾಗಿ ಬಂದವರಿಗೆ ಮಾತ್ರೆ ತೆಗೆದುಕೊಡುವುದಕ್ಕಾಗಿ ಸಾಣೆಯ ಕಲ್ಲು ಬೇಕಾದಾಗ ಅವರ ಭಾರ್ಯೆಗೆ ಕೇಳಿಸುವಂತೆ ತೆಲುಗಿನಲ್ಲಿ ಗಂಧ ಪುರಾಯಿ ತ್ಯಾನಿ ಗಂಧದ ಕಲ್ಲು ತರಲಿ ಎಂದು ಹೇಳುವರು ಇದು ವಿದ್ಯಾರ್ಥಕವಾದ ಪ್ರಾರ್ಥನೆ ನಾನು ಪರಿಹಾಸಕ್ಕಾಗಿ ನಿಮ್ಮ ವಾಕ್ಯದಲ್ಲಿ ಕರ್ತೃಪದವೇ ಇಲ್ಲವಲ್ಲ ಎಂದೆ ಶಾಸಿಗಳು ಈಗ ನೋಡುತ್ತಿರೋ ಕರ್ತೃ ಬರುತ್ತದೆ ಎಂದರು ಹೀಗೆ ಅವರ ಮಾತಿನಲ್ಲಿ ನವರು ಸರಸ್ವತಿಯು ತುಂಬಿರುತ್ತಿತ್ತು ಮಹಾದೇವ ಶಾಸ್ತ್ರಿಗಳು ಶಂಕರಶಾಸ್ತ್ರಿಗಳು ರಾಮಶೇಷ ಶಾಸ್ತ್ರಿಗಳು ಈ ಮೂವರಲ್ಲಿಯೂ ನನಗೆ ಸಲಿಗೆ ಇತ್ತು ಮೂವರು ನನ್ನನ್ನು ಪ್ರೀತಿ ಮಮತೆಗಳಿಂದ ಕಾಣುತ್ತಿದ್ದರು ರಾಮಶೇಷ ಶಾಸ್ತ್ರಿಗಳು ರಾಮಶೇಷ ಶಾಸ್ತ್ರಿಗಳು ಬೆಂಗಳೂರಿನ ಆರ್ಯ ಬಾಲಿಕಾ ಕೆಲವು ಕಾಲ ಸಂಸ್ಕೃತ ಪಂಡಿತರಾಗಿದ್ದು ಬಳಿಕ ಮೈಸೂರಿನ ಮಹಾರಾಣಿ ಕಾಲೇಜಿಗೆ ಪಂಡಿತರಾಗಿ ತೆರಳಿದರು ಅಲ್ಲಿ ಕೆಲವು ಕಾಲದ ಬಳಿಕ ಆಸ್ಥಾನ ವಿದ್ವಾಂಸರೂ ಆದರು ಇವರಿಗೂ ಸಂಗೀತದ ಪರಿಚಯ ಉಂಟು ಪರಿಣಿತರು ಇವರು ಮುದ್ರಾರಾಕ್ಷಸ ನಾಟಕವನ್ನು ಮುಕುಂದಾನಂದ ಭಾಷಣವನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಪರಿವರ್ತನೆ ಮಾಡಿದರು ಅದಕ್ಕಿಂತ ದೊಡ್ಡದಾದ ಅವರ ಕಾರ್ಯ ಕನ್ನಡ ಭಾಗವತದ ಪ್ರತಿಪದ ಟೀಕಾ ಸಮೇತವಾದ ಅನುವಾದದ ಪ್ರಕಟಣೆ ಈ ಕಾರ್ಯದಲ್ಲಿ ಅವರಿಗೆ ಬುದ್ಧಿಶ್ರಮ ದೇಹಶ್ರಮಗಳಾದದ್ದಲ್ಲದೆ ಹಣದ ಚಿಂತೆಯೂ ಉಂಟಾಯಿತು ಶಾಸ್ತ್ರಕಾರ್ಯದಲ್ಲಿ ಅವರಿಗೆ ಅಣ್ಣಂದಿರಾದ ಶಂಕರಶಾಸ್ತ್ರಿಗಳವರ ಸಹಾಯ ಪ್ರೋತ್ಸಾಹಗಳು ಬೆಂಬಲವಾಗಿದ್ದವು ಹಣದ ವಿಚಾರದಲ್ಲಿ ಇಬ್ಬರು ಪುರಂದರದಾಸರು ಒಂದು ತಕರಾರು ಭಾಗವತ ಪುಸ್ತಕ ಅಚ್ಚಾಗುತ್ತಿದ್ದದ್ದು ಕೃಷ್ಣಯ್ಯರ ಅವರ ಐರಿಷ್ ಪ್ರೆಸ್ನಲ್ಲಿ ನನ್ನ ಕರ್ನಾಟಕ ಪತ್ರಿಕೆ ಆಗುತ್ತಿದ್ದದು ಅಲ್ಲಿಯೇ ಹೀಗೆ ಅವರು ನಾನು ಪದೇ ಪದೇ ಕಲಿಯುತ್ತಿದ್ದೆವು ಒಂದು ದಿನ ನಾನು ಬರಿಯ ತಮಾಷೆಗಾಗಿ ಒಂದು ತಕರಾರು ಹೂಡಿದೆ ಶಾಸಿಗಳೇ ಶ್ರೀಮದ್ ಭಾಗವತವು ವೇದವ್ಯಾಸ ಕೃತವೆಂದಲ್ಲವೇ ನೀವು ಹೇಳುವುದು ಆ ವಿಷಯದಲ್ಲಿ ನನಗೆ ಸಂದೇಹವಿದೆ ಭಾಗವತದ ಕವ್ಯ ಶೈಲಿ ವೇದವ್ಯಾಸರದಲ್ಲ ಭಾಗವತವು ಭೂಪಭೇದ ಭೂಪದೇವನೆಂಬ ವ್ಯಾಕರಣ ವಿದ್ವಾಂಸನ ಕೃತಿ ಈ ವಿಚಾರದಲ್ಲಿ ಪ್ರಾಚೀನದಲ್ಲಿಯೇ ಸಂದೇಹವಿದೆ ಅದಕ್ಕೆ ಸಂಬಂಧಪಟ್ಟ ವಾದವಿವಾದ ಗ್ರಂಥಗಳು ಇವೆಯಲ್ಲವೇ ದುರ್ಜನ ಮುಖ ಚಪೇಚಿಕ ಅತಿ ದುರ್ಜನ ಮುಖ ಮಹಾಚಪೇತಿಕ ಮೊದಲಾದವು ಇದನ್ನೆಲ್ಲಾ ಕುರಿತು ನಾನು ಒಂದು ಪ್ರಬಂಧ ಬರೆಯಬೇಕೆಂದಿದ್ದೇನೆ ಶಾಸ್ತ್ರಿಗಳು ತೆಲುಗಿನಲ್ಲಿ ಅಯ್ಯ ನನ್ನ ಗ್ರಂಥ ಕಾರ್ಯ ಮುಗಿಯಲಿ ಪುಸ್ತಕ ಖರ್ಚಾಗಲಿ ಆಮೇಲೆ ನೀನು ಏನು ಬೇಕಾದರೂ ಮಾಡಿಕೋ ಬ್ರಾಹ್ಮಣನ ಬಾಯಿಗೆ ಮಣ್ಣು ಹಾಕಬೇಡವಯ್ಯ ನಾನು ನನಕು ಸುಮನಾದೆ ಶಾಸ್ತ್ರಿಗಳೇ ನಿಮ್ಮ ಕಾರ್ಯ ಸಂಪೂರ್ಣವಾಗಿ ಚೆನ್ನಾಗಿ ನಡೆಯಬೇಕೆಂದು ನನಗೂ ತುಂಬಾ ಆಸೆ ಇದೆ ಗ್ರಂಥ ಕರ್ತು ಯಾರಾದರೇನು ಗ್ರಂಥ ಎಂತಾದ್ದು ಅದನ್ನೆಲ್ಲವೇ ನಾವು ನೋಡಬೇಕಾದದ್ದು ಶಾಸ್ತ್ರಿಗಳಿಗೆ ಸಮಾಧಾನವಾಯಿತು ಕಡೆಯವರೆಗೂ ನನಗೆ ಅವರ ಸ್ನೇಹ ಸಂತೋಷ ದೊರೆತಿತ್ತು ಹಾಸ್ಯಶೀಲತೆ ರಾಮಶೇಷ ಶಾಸ್ತ್ರಿಗಳು ಅವರ ಅಣ್ಣಂದಿರಾದ ಶಂಕರಶಾಸ್ತ್ರಿಗಳಂತೆಯೇ ಕೊಂಚ ಹಾಸ್ಯಶೀಲರು ಒಂದು ದಿನ ಬೆಳಗ್ಗೆ ಚಿಕ್ಕಪೇಟೆಯಲ್ಲಿ ವಾಜಪೇಯಿ ಅವರ ಪುಸ್ತಕ ಅಂಗಡಿಯಲ್ಲಿ ನಾವಿಬ್ಬರು ಕುಳಿತಿದ್ದಾಗ ಕನ್ನಡ ನವ್ಯಕಾವ್ಯದ ಪ್ರಸ್ತಾವ ಬಂದಿತು ನಾನು ಆಗ ಶಂಕರಪುರದಲ್ಲಿ ವಾಸವಾಗಿದೆ ನನ್ನ ಮನೆಯ ಹತ್ತಿರದ ಪಾಠಶಾಲೆಯಲ್ಲಿ ಹೇಳಿಕೊಡುತ್ತಿದ್ದ ಹಾಡಿನ ಒಂದು ಪಂಕ್ತಿಯನ್ನು ನಾನು ಉದಾಹರಣೆಯಾಗಿ ಹೇಳಿದೆ ಅಲ್ಲಿ ನೋಡು ಗಣಪನ ನಾನು ಕಡೆಯ ಹೇಳಿದ ಕೂಡಲೇ ರಾಮಶೇಷ ಶಾಸ್ತ್ರಗಳು ಇಲ್ಲಿ ನೋಡು ಹೆಗ್ಗಣ ಎಂದರು ಅಲ್ಲಿದ್ದವರೆಲ್ಲ ನಕರು ಶಾಸಿಗಳು ಹೇಳಿದರು ಏಕೈಯ್ಯ ನಗುತ್ತೀರಿ ಗಣೇಶನಿದ್ದ ಮೇಲೆ ವಾಹನ ಇರಬೇಡವೆ ಒಳ್ಳೆಯ ಕವಿತ್ವದ ಲಕ್ಷಣ ಅದಲ್ಲವೆ ಈ ವಿಷಯವನ್ನು ಕುರಿತು ನಾನು ಏನನ್ನೂ ಹೇಳತಕ್ಕದ್ದಲ್ಲವೆಂದು ತಿಳಿದುಕೊಂಡಿದ್ದೇನೆ ಇಂಗ್ಲಿಶಿನಲ್ಲಿ ಒಂದು ಗಾದೆ ಉಂಟು ಮನೆಯ ಒಳಗಡೆ ಇರುವವರು ಯಾರ ಮೇಲೂ ಕಲ್ಲಿಸಬಾರದು ಶಂಕರಶಾಸ್ತ್ರಗಳು ರಾಮಶೇಷ ಶಾಸ್ತ್ರಗಳು ಹೇಳುವ ಪುರಾಣ ಕೇಳಲು ಬಹುಮಂದಿ ಆಶೆಪಟ್ಟು ಬರುತ್ತಿದ್ದರು ನಗರದ ಪೇಟೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಅವರು ಪುರಾಣ ಹೇಳುತ್ತಿದ್ದುದನ್ನು ನಾನು ಬಲ್ಲೆ ಆ ಮಟ್ಟದ ವಿದ್ವಾಂಸರು ಹಾಗೆ ರಸಿಕರು ಸುಲಭರು ಆದವರು ಈಗ ಬೆಂಗಳೂರಿನಲ್ಲಿ ಯಾರಿದ್ದಾರೆ